ಸಂಧಿಸೂಚನೆ ಶ್ರೀಷ ಮುಕ್ತ ಅಮುಕ್ತ ಸುರವರ ವಾಸುದೇವಗೆ ಭಕ್ತಿಯಲ್ಲಿ ಕಮಲಾಸನನ್ನು ಪೇಳಿದನು ದೈತ್ಯ ಸ್ವಭಾವ ಗುಣಗಳನ್ನು ಶ್ರೀಷ ಅಂದರೆ ಶ್ರೀದೇವಿಗೆ ಪತಿಯಾದ ಪರಮಾತ್ಮ ಮುಕ್ತ ಮುಕ್ತ ಸುರರಿಗೆ ಮುಕ್ತ ಅಮುಕ್ತ ಸುರರಿಗೆ ವರ ಸರ್ವೋತ್ತಮನಾದ ಶ್ರೀ ವಾಸುದೇವನಿಗೆ ಗರುಡ ಪುರಾಣ ಬ್ರಹ್ಮಕಾಂಡ ತೃತೀಯ ಅಂಶದಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ದೈತ್ಯರ ಸ್ವಭಾವಗುಣ ತಾರತಮ್ಯವನ್ನು ಬ್ರಹ್ಮದೇವರು ದೇವೋತ್ತಮರಿಂದ ವಡಗೂಡಿ ಪರಮಾತ್ಮನಿಗೆ ಇಷ್ಟವಾಗುವಂತೆ ಕೈ ಮುಗಿದು ವಿಜ್ಞಾಪನೆಯನ್ನು ಮಾಡಿಕೊಂಡ್ರು ಅಂತ ತಿಳಿಸ್ತಾರೆ ದೇವತಾ ತಾರತಮ್ಯದಂತೆ ದೈತ್ಯ ತಾರತಮ್ಯ ಜ್ಞಾನವು ಕೂಡ ಮೋಕ್ಷಾಪೇಕ್ಷೆಗೆ ಅಂತರಂಗ ಸಾಧನ ಅದನ್ನು ತಿಳ್ಕೊಂಡು ಧ್ಯಾನಾದಿಗಳನ್ನು ಮಾಡಿದ್ರೆ ವಿಷ್ಣು ಲೋಕದಲ್ಲಿ ವಿಹಾರ ಮಾಡುವಂತಹ ಭಾಗ್ಯ ದೊರಕತ್ತೆ ಈ ರೀತಿಯಾಗಿ ಪರಮಾತ್ಮನ ವಚನವೇ ಇದೆ ಅಂತ ಸಂಧಿಸೂಚನೆಯಲ್ಲಿ ತಿಳಿಸ್ತಾರೆ ದಿತಿ ನಂದನ ವರ್ಯಾಣಂ ತಾರತಮ್ಯಂ ಸುರೇಶವತ್ ಜ್ಞಾತ್ವಾ ಧ್ಯಾತ್ವಾ ಹರೇರ್ಲೋಕೆ ಕಿರೀಡತೆ ಗರುಡ ಗರುಡಪುರಾಣ ಬ್ರಹ್ಮಕಾಂಡ ಹನ್ನೆರಡನೇ ಅಧ್ಯಾಯದ ವಿಚಾರವನ್ನ ಇಲ್ಲಿ ಪದ್ಯರೂಪದಲ್ಲಿ ದಾಸನಿಗೆ ಪ್ರಾಕೃತ ಭಾಷೆಯಲ್ಲಿ ತಿಳಿಸಿಕೊಡುತ್ತಾರೆ ಎನಗೆ ನಿನ್ನಲಿ ಭಕ್ತಿಜ್ಞಾನಗಳೇನಿತ್ತಿಹೋವು ಪ್ರಾಣನಲ್ಲಿ ತಿಳಿಯದೆ ಹನುಮಾದಿ ಅವತಾರಗಳ ಭೇದಗಳ ಪೇಳುವವ ಧನುಜೋರ ಅಂದಂತಮ ಸಿಗೋಗ್ಯನು ನ ಸಂಶಯ ನಿನ್ನ ಬೈಬರ ಕೊನೆಯ ನಾಲಿಗೆ ಪಿಡಿದು ಛೇದಿಪನೆಂದ ಅಬ್ಜಭವ ನಿಂದಾಂ ಕುರುವಂತಿ ಏ ವಿಷ್ಣೋಹೋ ಜಿಹ್ವಾಚೇದಂ ಕರೌಮ್ಯಹಂ ಅಂತ ಯಾರು ನಿನ್ನನ್ನು ನಿಂದೇ ಏನು ಮಾಡ್ತಾರೋ ಅವರ ನಾಲಿಗೆಯನ್ನು ಕತ್ತರಿಸ್ತೀನಿ ಅಂತ ಬ್ರಹ್ಮದೇವರು ಹೇಳಿರುವಂಥ ವಿಚಾರವನ್ನ ಇಲ್ಲಿ ತಿಳಿಸ್ತಾರೆ ಬ್ರಹ್ಮವಾಯುಗಳಲ್ಲಿ ಜ್ಞಾನಭಕ್ತಿಯಾದಿ ತಾರತಮ್ಯ ಇಲ್ಲ ಅನ್ನೋಲ್ಲಿ ಪ್ರಮಾಣ ಅನ್ಯೋನ್ಯ ಗುಣದಾತೃತ್ವ ಸಮಾನೋ ಬ್ರಹ್ಮ ಮಾರುತವು ಅಂತ ಐತರಿಯ ಉಪನಿಷತ್ ಭಾಷದಲ್ಲಿ ತಿಳಿಸ್ತಾರೆ ಆಚಾರ್ಯರು ಜೀವರ ಶರೀರದಲ್ಲಿ ಬ್ರಹ್ಮ ಮತ್ತು ವಾಯು ಇಬ್ಬರೂ ಕೂಡ ಧಾರಕರಾಗಿದ್ದಾರೆ ಇಬ್ಬರೂ ಕೂಡ ತತ್ವಾಭಿಮಾನಿ ದೇವತೆಗಳೇ ಬ್ರಹ್ಮದೇವರಿಗೆ ವಾಯುದೇವರು ಆಯುಷ್ಯವನ್ನು ಕೊಡ್ತಾರೆ ಉಸಿರಾಟದ ಪ್ರಕ್ರಿಯೆ ಅಥವಾ ಶ್ವಾಸೋಚ್ಛ್ವಾಸ ಕಾರ್ಯವನ್ನು ಮಾಡೋದರಿಂದ ಆದ್ದರಿಂದ ಬ್ರಹ್ಮ ದೇವರು ವಾಯುವಿನ ಮೂಲಕ ಅನ್ನ ಉಂಡು ವಾಯುವಿಗೆ ಪುಷ್ಟಿಯನ್ನು ಹೀಗೆ ಬ್ರಹ್ಮ ವಾಯುಗಳು ಪರಸ್ಪರ ಉಪಕಾರವನ್ನು ಮಾಡುತ್ತಾರೆ ಇದು ಲೀಲೆ ದೇವತೆಗಳಿಗೆ ಹಸಿವಿನಿಂದ ಪೀಡೆಯಿಲ್ಲ ಅಣಿಮಾದಿ ಅಷ್ಟೈಶ್ವರ್ಯ ಸಿದ್ಧಿ ಇರೋದ್ರಿಂದ ಅಣಿಮ ಮಹಿಮಾ ಚೈವಾ ಗರಿಮಾ ಲಗಿಮಾ ತತ ಪ್ರಾಪ್ತಿ ಪ್ರಾಕಾಮ್ಯಂ ಈಶತ್ವ ವಶಿತ್ವಂಚ ಅಷ್ಟಸಿದ್ಧಯ ಅಂತ ಈ ಅಷ್ಟೈಶ್ವರ್ಯ ಸಿದ್ಧಿಯನ್ನು ಯೋಗದಿಂದ ಪಡ್ಕೊಳ್ಳೋದ್ರಿಂದ ಅನ್ನ ಇಲ್ಲದೇ ಇದ್ದರೂ ಕೂಡ ಅನ್ನ ಭೋಗದಿಂದ ತೃಪ್ತಿ ಫಲಗಳನ್ನು ಹೊಂದುವಂತಹ ವಿಶೇಷ ಸಾಮರ್ಥ್ಯ ದೇವತೆಗಳಿಗೆ ಇದೆ ಕ್ಷುತ್ಪಿಪಾಸಾದಯಶ್ಚೈವ ದೇವಾನಾಂಭೋಗಕ ನತು ಪೀಡಾ ಕರಸ್ತೇಶ್ ಐಶ್ವರ್ಯಾಧಿ ಗುಣೋನ್ನತೆಯೇ ಅಂತ ಐತರಿಯ ಉಪನಿಷತ್ ಭಾಷೆಯದಲ್ಲೇ ತಿಳಿಸ್ತಾರೆ ಇಲ್ಲಿ ಬ್ರಹ್ಮದೇವರು ಹೇಳ್ತಾರೆ ನನಗೆ ನಿನ್ನಲ್ಲಿ ಭಕ್ತಿ ಜ್ಞಾನಗಳು ಎಷ್ಟಿದೆಯೋ ಅಷ್ಟು ಪ್ರಾಣನಲ್ಲೂ ಇದೆ ಅಂತ ತಿಳಿದೆ ಹನುಮಂತ ಮೊದಲಾಗಿರ್ತಕ್ಕಂಥ ಅವತಾರ ರೂಪಗಳಲ್ಲಿ ಹನುಮ ಭೀಮಾ ಭದ್ವಾ ಮೊದಲಾದ ಅವತಾರ ರೂಪಗಳಲ್ಲಿ ಪರಸ್ಪರ ಭೇದ ತಾರತಮ್ಯಗಳನ್ನು ಯಾರು ಹೇಳ್ತಾರೋ ಅವರು ದೈತ್ಯರೋ ದೈತ್ಯರ ಲಕ್ಷಣ ಅವರ ಅವ್ರಿಗೇನು ಗತಿಯಾಗಬೇಕು ಅಂದರೆ ಘೋರವಾಗಿರ್ತಕ್ಕಂಥ ಅಂಧಂತಮಸ್ಸಿಗೆ ಯೋಗ್ಯರವರು ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ ಪರಮಾತ್ಮ ನಿನ್ನನ್ನು ಯಾರು ಬೈತಾರೋ ಅವರ ನಾಲಿಗೆ ತುದಿಯನ್ನು ಹಿಡಿದು ನಾನು ಕತ್ತರಿಸ್ತೀನಿ ಅಂತ ಬ್ರಹ್ಮದೇವರು ಪರಮಾತ್ಮ ನನ್ನ ಕುರಿತು ಈ ವಿಚಾರವನ್ನು ಹೇಳ್ತಾರೆ ವಾಯುತ್ವೇ ಕಿಂಚಿದ್ಊನಕಾಹ ವಾಯು ಪದವಿಯಲ್ಲಿರ್ತಕ್ಕಂಥ ವಾಯುದೇವರಿಗೆ ಅಥವಾ ರುಜಿಯೋಗಿಗಳಿಗೆ ಪರಮಾತ್ಮನ ಜ್ಞಾನ ಬ್ರಹ್ಮನಿಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಅಂತ ಹೇಳಿದ್ದು ಪೂರ್ಣ ಪ್ರಜ್ಞೆ ನಾಮಕ್ಕೆ ವಿರುದ್ಧ ಅಂತ ಈ ರೀತಿಯಾಗಿ ಅರ್ಥವನ್ನು ತಿಳ್ಕೋಬಾರ್ದು ಇನ್ನೂ ಒಂದು ಕಲ್ಪ ಸಾಧನೆ ಅಂದರೆ ಬ್ರಹ್ಮ ಪದವಿಗೆ ಬರುವಂತಹ ಒಂದು ಕಲ್ಪ ಸಾಧನೆ ಭಾಗ್ಯ ಇರೋದರಿಂದ ಕಿಂಚಿತ್ ನ್ಯೂನತೆ ಅಥವಾ ಕೊರತೆ ಅಂತ ಇಷ್ಟೇ ಸ್ವಯೋಗ್ಯ ಸರ್ವ ಗುಣಗಳನ್ನು ಪರಮಾತ್ಮನಲ್ಲಿ ಬ್ರಹ್ಮವಾಯುಗಳು ಸಮಾನವಾಗಿ ಪೂರ್ಣವಾಗಿ ತಿಳ್ಕೊಂಡಿರ್ತಾರೆ ಆದರೆ ಆ ಗುಣಗಳ ವಿಷಯದಲ್ಲಿ ವಿಶೇಷ ಜ್ಞಾನವು ಬ್ರಹ್ಮದೇವರಲ್ಲಿ ಅಧಿಕ ವಾಯುದೇವರಲ್ಲಿ ಪದವಿಯ ನಿಮಿತ್ತದಿಂದ ಕಿಂಚಿತ್ ಕಡಿಮೆ ಅದು ಬ್ರಹ್ಮ ಪದವಿಗ ಬಂದಾಗ ಪೂರ್ಣ ಆಗತ್ತೆ ಅಂತ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅದಕ್ಕೆ ದುಷ್ಟಾಂತವನ್ನು ಕೊಡಬೇಕು ಅಂದರೆ ಯಕ್ಷಪ್ರಶ್ನೆ ಸಂದರ್ಭದಲ್ಲಿ ಭೀಮಸೇನ ದೇವರು ಯಮಧರ್ಮನ ಮಾಯಾಶಕ್ತಿಯಿಂದ ಮೂರ್ಛಿತರಾದರು ಅಂತ ಕೇಳ್ತೀವಿ ಅದು ಹಾಗಿದ್ದರೂ ಕೂಡ ಅದು ಭೀಮ್ದೇ ಭೀಮಸೇನ ತನ್ನ ದಿವ್ಯ ಶಕ್ತಿಯನ್ನು ವ್ಯಕ್ತ ಮಾಡಿಕೊಳ್ಳಿಕ್ಕೆ ಬಯಸದೇ ಇದ್ದಿದ್ದರಿಂದ ಹೊರತು ಅಶಕ್ತೆಯಿಂದ ಅಲ್ಲ ಅದೇ ರೀತಿಯಾಗಿ ಇನ್ನೊಂದು ಪ್ರಸಂಗ ಹೇಳಬೇಕು ಅಂದರೆ ನಹುಶ ಹೆಬ್ಬಾವಾಗಿ ಭೀಮಸೇನ ದೇವರನ್ನ ಹಿಡ್ಕೊಂಡಾಗ ಬಿಡಿಸಿಕೊಳ್ಳುವಂತಹ ಸಾಮರ್ಥ್ಯ ಭೀಮಸೇನ ದೇವರಲ್ಲಿ ಇತ್ತು ಯಾಕೆಂದರೆ ರುಜಿಯೋಗಿಗಳಲ್ಲಿ ಮೂಲ ರೂಪದಲ್ಲಿ ಬಲಜ್ಞಾನಾದಿಗಳು ಯಾವ ರೀತಿಯಾಗಿ ಇರುತ್ತೋ ಅವತಾರ ರೂಪದಲ್ಲೂ ಅದೇ ರೀತಿಯಾಗಿ ಇರುತ್ತೆ ಅದೇ ರುದ್ರಾದಿ ದೇವತೆಗಳಲ್ಲಿ ಮೂಲರೂಪದ ರೂಪದ ಸ್ಮರಣೆ ಮಾಡಿದಾಗ ಅವತಾರ ರೂಪದಲ್ಲಿ ಮೂಲ ಶಕ್ತಿ ಅನ್ನೋದು ಪ್ರಕಟ ಆಗತ್ತೆ ಅಂತ ನಿಯಮ ಅದನ್ನು ಆಚಾರ್ಯರು ತಿಳಿಸ್ತಾರೆ ತಾತ್ಪರ್ಯ ಆದ್ದರಿಂದ ನಹುಶನ ಹೆಬ್ಬವಾಗಿ ಭೀಮಸೇನ ದೇವರನ್ನು ಗಟ್ಟಿಯಾಗಿ ಬಂಧನ ಮಾಡಿದಾಗ ಬಿಡಿಸ್ಕೊಳ್ಳೋದಕ್ಕೆ ಸಾಮರ್ಥ್ಯ ಇದ್ದರೂ ಕೂಡ ಬಿಡಿಸ್ಕೊಳ್ಳಿಲ್ಲ ಯಾಕೆ ಬ್ರಹ್ಮದೇವರ ವರದಿಂದ ನಹುಶ ಅಜೇಯನಾಗಬೇಕಾಗಿತ್ತು ನಹುಶನ ತಪೋಗಲ ಎಲ್ಲ ಭೀಮಸೇನ ದೇವರನ್ನು ಅಷ್ಟೇ ಅಲ್ಲ ವಜ್ರಕಾಯನಾದ ಆಕಣಾಶ್ಮ ಸವರಾಗಿರ್ತಕ್ಕಂಥ ಭೀಮನನ್ನು ಬಲವಾಗಿ ಸುತ್ತಿ ಸುತ್ತಿ ಬಿಗಿದಷ್ಟು ಹೆಬ್ಬಾವು ಶ್ರಮದಿಂದ ಬಲಗುಂದಿ ತಾನೇ ಬೀಳತ್ತೆ ಅಂತ ಭೀಮಸೇನ ದೇವರಿಗೆ ಗೊತ್ತಿತ್ತು ಯಾಕೆಂದರೆ ಸರ್ವಜ್ಞರು ಮುಂದೆ ಅದೇ ರೀತಿಯಾಗಿ ಆಯಿತು ಆದರೂ ಆ ಸರ್ಪ ಭೀಮನನ್ನು ಬಿಡದೆ ಧರ್ಮರಾಜನಿಂದ ತನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಂಡು ಶಾಪ ಮುಕ್ತಿ ಹೊಂದಿದ ಮೇಲೆ ಭೀಮನನ್ನು ಬಿಟ್ಟು ಅಂತ ಮಹಾಭಾರತ ಕೂಡ ಹೇಳ್ತಾ ಹೀಗೆ ವಾಯುದೇವರಲ್ಲಿ ಮೂಲರೂಪ ಅವತಾರ ರೂಪಗಳೆಲ್ಲವೂ ಕೂಡ ಬಲಜ್ಞಾನಾದಿಗಳಲ್ಲಿ ಸಮವೇ ಆಗಿದೆ ಬಳಿತ ಇತ್ತಮೇವ ಭಟ್ ಇದೆಲ್ಲ ಶಬ್ದಗಳು ಮೂಲ ರೂಪದಂತೆ ಅವತಾರ ರೂಪಗಳು ಕೂಡ ಬಲಾತ್ಮಕ ಅಂತ ವೇದದಲ್ಲಿ ಶ್ರುತಿವಾಕ್ಯ ಹೇಳ್ತಾ ಇದೆ ಇದನ್ನು ಬೇರೆ ರೀತಿಯಾಗಿ ಅರ್ಥೈಸ್ತಾ ವಾಯುದೇವರ ಮೂಲ ಅವತಾರ ರೂಪಗಳಲ್ಲಿ ಭೇದವನ್ನು ಹೇಳ್ತಾ ದೈತ್ಯರ ಲಕ್ಷಣ ಅಂತ ಹೇಳಿ ತಿಳಿಸ್ತಾರೆ ಅದೇ ರೀತಿಯಾಗಿ ಭಗವಂತನನ್ನು ಯಾರು ಬೈತಾರೋ ಅವರ ನಾಲಿಗೆ ತುದಿಯನ್ನು ಹಿಡಿದು ಕತ್ತರಿಸ್ತೀನಿ ಅಂತ ಬ್ರಹ್ಮದೇವರು ಹೇಳಿದ್ದು ಇದೇ ರೀತಿಯಾಗಿ ಅಂತ ಬ್ರಹ್ಮಕಾಂಡ ಗರುಡ ಪುರಾಣ ತಿಳಿಸುತ್ತೆ ಇದು ಅಪ್ರಾಮಾಣಿಕ ಅಲ್ಲ ಈಗ ಎಲ್ಲಿ ಈಗ ನಿಮ್ಮ ರಕ್ಷಕಗ ಸರ್ವೋತ್ತಮನಾದ ಪರಮಾತ್ಮ ಅಂತೀರ ಕೃಷ್ಣ ಎಲ್ಲಿದನೋನು ಅಂತ ಈ ರೀತಿಯೆಲ್ಲ ಕರ್ಣ ನಿಂದನೆ ಮಾಡಿದಾಗ ಭೀಮಸೇನ ದೇವರು ಅವನನ್ನು ನಾಲಿಗೆ ಕೊಯ್ಬೇಕು ಅಂತ ಮುಂದೆ ಬರ್ತಾರೆ ಆಗ ಶಲ್ಯರಾಜ ಹಿಡಿದು ತಡೆದು ಕರ್ಣನನ್ನು ರಥದಿಂದ ಕೆಳಗಿಳಿಸಿ ಭೀಮನಿಂದ ದೂರ ಆಚೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೀಗೆ ಇದೆಲ್ಲ ದೈತ್ಯರ ಲಕ್ಷಣ ಅನ್ನೋ ವಿಚಾರವನ್ನು ಮೊದಲಿಗೆ ತಿಳಿಸ್ತಾರೆ